ಸಹ ನವತು ಸಹನೌನತ್ತು ಸಹ ವೀರ್ಯಂಕರವಹೈ ತೇಜಸ್ವಿನವಧಸ್ತು ಮಾಷಾವಹೈ ಓ ಶಾಂತಿಶಾಂತಿ ಶಾಂತಿ ಹರಿ ಓಕೇತ ನೇರವಾಗಿ ಬ್ರಹ್ಮನ ಸ್ವರೂಪವನ್ನು ಕುರಿತು ನೀನು ಹೇಳು ಎನ್ನುವುದಾಗಿ ಯಮನ ಯಮನಬಳಿ ಕೇಳಿಕೊಂಡ ನಚಿಕೇತನ ಮನಸ್ಸು ಬ್ರಹ್ಮವಸ್ತುವನ್ನು ಅರಿತುಕೊಳ್ಳುವುದಕ್ಕೆ ಸಿದ್ಧವಾಗಿದೆ ಇದು ಯಮನಿಗೆ ಸ್ಪಷ್ಟವಾಯಿತು ಹಾಗಾಗಿ ಅವನು ಉಪದೇಶವನ್ನು ಕೊಡುವುದಕ್ಕೆ ಆರಂಭ ಮಾಡ್ತಾನೆ ಆದರೆ ಬ್ರಹ್ಮವನ್ನು ಕುರಿತು ಅದು ಏನು ಅಂತ ಹೇಳು ಅಂತ ಕೇಳಿದ್ರೆ ಬ್ರಹ್ಮವನ್ನು ಕುರಿತು ಹೇಳದೆ ಓಂಕಾರ ಅದರ ಬಗ್ಗೆ ಹೇಳ್ತಾನೆ ಸರ್ವೇದ ಯತ್ ಪದ್ಮ ಮನಂತಿ ತಪಂಸಿ ಸರ್ವಾ ಚದಂತಿ ಯದಿಚ್ಛಂತೋ ಬ್ರಹ್ಮಚರ್ಯ ಚರಂತ ತತ್ತೇ ಪದ ಸಂಗ್ರಹೇಣೀಮಿ ಓಂ ಇದೆ ಎಲ್ಲರೂ ಯಾವುದನ್ನು ತಿಳ್ಕೊಳ್ಳೋದಕ್ಕೆ ಹೋರಾಡ್ತಾ ಇದ್ದಾರೆ ಯಾವ ವಸ್ತುವನ್ನು ಪಡ್ಕೊಂಡ್ರೆ ಎಲ್ಲವನ್ನು ಕೂಡ ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅಂಥ ಆ ಒಂದು ಪದವನ್ನು ನಿನಗೆ ಹೇಳ್ತೇನೆ ಪದ ಅಂತಂದರೆ ಎರಡು ಅರ್ಥ ಮಾಡ್ಕೊಳ್ಬಹುದು ಪದವಿ ಓಂಕಾರ ಎನ್ನುವುದು ಒಂದು ಪದವೂ ಹೌದು ಪದವಿಯೂ ಹೌದು ಅದನ್ನೇ ಓಂ ಅಂತ ಅವನು ಹೇಳ್ತಾನೆ ಒಂದು ಅರ್ಥದಲ್ಲಿ ಈ ಓಂಕಾರ ಎನ್ನುವುದನ್ನು ಒಂದು ಮಾರ್ಗ ಎನ್ನುವುದಾಗಿ ನಾವು ಪರಿಗಣಿಸಬಹುದು ಈ ಓಂಕಾರವನ್ನು ಒಂದು ಸೇತುವೆ ಅಂತ ನೀನು ತೆಗೆದುಕೊಂಡ್ರೆ ಈ ಪ್ರಪಂಚದ ಮಿತಿಯನ್ನು ದಾಟಿ ನಮಗೆ ಕಾಣಿಸದೇ ಇರುವಂಥ ಅವ್ಯಕ್ತವಾದ ಪರಮಾತ್ಮನ ತಲುಪೋದಕ್ಕೆ ಸಾಧ್ಯ ಇದೆ ಇದೊಂದು ಮಾರ್ಗ ಸೇತುವೆ ಸಾಧನೆ ಮಾಡುವುದಕ್ಕೆ ಒಂದು ಉಪಾಯ ಮುಂದೆ ಮಂತ್ರಗಳಲ್ಲಿ ಹೇಳ್ತಾರೆ ಆಲಂಬನ ಅಂತ ಆಲಂಬನ ಅಂದರೆ ಅವಲಂಬನೆ ಹಿಡ್ಕೊಳ್ಳೋದಕ್ಕೊಂದು ಬೇಕಲ್ಲ ಪಾಶ್ಚಾತ್ಯರಲ್ಲಿ ಒಂದು ಮಾತು ಹೇಳ್ತಾರೆ ಮುಳುಗುವನಿಗೆ ಒಂದು ಹುಲ್ಲು ಕಡ್ಡಿಯ ಆಸರೆ ಅಂತ ಯಾರು ನೆರೆ ಬಂದು ಕೊಚ್ಕೊಂಡು ಹೋಗ್ತಾ ಇರುವಂಥ ಪ್ರವಾಹದಲ್ಲಿ ತೇಳ್ತಾ ಮುಳುಗ್ತಾ ಹೋಗ್ತಾ ಇದ್ದಾನೋ ಅವನಿಗೆ ಏನು ಸಿಗುತ್ತೆ ಹಿಡ್ಕೊಳ್ಳೋದಕ್ಕೆ ಅದನ್ನು ಹಿಡ್ಕೊಳ್ಳೋಕ್ಕೆ ನೋಡ್ತಾನೆ ಒಂದು ತೆಪ್ಪವನ್ನು ಹಿಡ್ಕೊಂಡ್ರೆ ತೆಪ್ಪನೂ ತೇಲತ್ತಾ ಇರುತ್ತೆ ಅಥವಾ ಒಂದು ತೇಲ್ತಾ ಹೋಗ್ತಾ ಇರುವಂಥ ದೋಣಿಯನ್ನು ಹಿಡ್ಕೊಂಡ್ರೆ ದೋಣಿ ಜೊತೆಗೆ ಇವನು ಹೊರಟು ಹೋಗ್ತಾನೆ ಹಾಗಾಗಿ ಸ್ಥಿರವಾಗಿರುವಂಥ ಒಂದು ಬಂಡೆಗಳನ್ನು ಅಥವಾ ದಡದ ಬದಿಯಲ್ಲಿ ದಡದ ನದಿ ತೀರದಲ್ಲಿ ಇರುವಂಥ ಬಳ್ಳಿಗಳನ್ನು ಮರದ ಬೇರುಗಳನ್ನು ಏನು ಸಿಗುತ್ತೆ ಅದನ್ನು ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಅಂಥವನಿಗೆ ಒಂದು ಸಣ್ಣ ಒಂದು ಎಳೆಯ ಹುಲ್ಲು ಕಡ್ಡಿಯಾದರೂ ಸರಿ ಅಂತ ಸಾಮಾನ್ಯವಾಗಿ ನದಿ ದಂಡೆಯಲ್ಲೆಲ್ಲ ಹುಲ್ಲುಗಳು ಅತ್ಯಂತ ಉದ್ದವಾಗಿ ಬೆಳೆದಿದ್ದರೆ ಅದನ್ನು ಹಿಡ್ಕೊಂಡಾದರೂ ಕೂಡ ಅವನಿಗೆ ಹೇಗಾದರೂ ಒಂದು ಆಧಾರ ಸಿಕ್ಕರೆ ಮೇಲೆ ಬರುವ ಚಾನ್ಸು ಇದೆ ಅಂತ ಇದಕ್ಕೆ ಆಲಂಬನೆ ಆಲಂಬನ ಅವಲಂಬನ ಅಂತ ಹೇಳುತ್ತೇವೆ ಈಗ ನಾವು ಈ ಭವ ಸಾಗರ ಅಂತ ತಿಳ್ಕೊಂಡ್ರೆ ಈ ಪ್ರಪಂಚವನ್ನೇ ಒಂದು ನದಿಯ ಪ್ರವಾಹ ಅಂತ ತಿಳಿದುಕೊಂಡ್ರೆ ನಾವೆಲ್ಲ ತೇಲಿ ಹೋಗ್ತಾ ಇದ್ದೇವೆ ಎಲ್ಲಿಂದ ಬರ್ತಾ ಇದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ ತೇಲಿ ಹೋಗ್ತಾ ಇದ್ದೇವೆ ನಿರಂತರ ಈ ಕಾಲ ಪ್ರವಾಹದಲ್ಲಿ ನಮ್ಮ ಜೀವನ ಸಾಗ್ತಾಯಿದೆ ಇನ್ನೊಂದು ದಡ ಇದೆ ಅಂತ ನಮಗೆ ಗೊತ್ತಾದರೆ ಈ ಪ್ರವಾಹವನ್ನು ಹೇಗಾದರೂ ಮಾಡಿ ದಾಟಬೇಕು ಎನ್ನುವಂಥ ಹಂಬಲ ನಮಗೆ ಉಂಟಾಗುತ್ತೆ ಯಾವುದು ಇನ್ನೊಂದು ದಡ ಸೀಮಿತವಾದ ಸುಖದುಃಖ ಎನ್ನುವಂಥ ನಾನಾ ಬಗೆಯ ದ್ವಂದ್ವಗಳಿಂದ ಕೂಡಿರುವಂಥ ಅಭೇದ್ಯವಾದ ಪ್ರಪಂಚ ಇದು ಮೀರಿ ಪ್ರಪಂಚ ನಮ್ಮನ್ನು ಮತ್ತೆ ಮತ್ತೆ ಸೆಳೀತದೆ ಕಟ್ಟಿ ಹಾಕೋಕ್ಕೆ ನೋಡುತ್ತೆ ನಾನು ಎಲ್ಲವನ್ನು ಬಿಡಿಸ್ಕೊಂಡು ಬಂದುಬಿಟ್ಟೆ ಅಂತ ನಾವು ಅನೇಕ ಸಲ ಮನಸ್ಸಿನಲ್ಲಿ ಭಾವಿಸ್ಕೊಳ್ತೇವೆ ಎಷ್ಟು ಹೊತ್ತು ಹಾಗೆ ಭಾವಿಸ್ಕೊಳ್ಬಹುದು ಹೊಟ್ಟೆ ಚುರುಗುಟ್ಟು ಅಲ್ಲಿವರೆಗೆ ತಕ್ಷಣ ಹೊಟ್ಟೆ ಎಳೀತದೆ ನಿನ್ನದ್ದು ಅನ್ನಮಯ ಕೋಶದಿಂದ ಕೂಡಿರುವ ದೇಹ ಅಥವಾ ರಕ್ತ ಮಾಂಸ ಮಜ್ಜೆಗಳಿಂದ ಕೂಡಿದಂಥ ಶರೀರವನ್ನು ನೀನು ಹೊತ್ತಿದ್ದೀಯ ಅದಕ್ಕೆ ತಕ್ಕ ಪೋಷಣೆ ಮಾಡಲೇಬೇಕು ಹೊತ್ತು ಹೊತ್ತಿಗೆ ಅನ್ನ ಹಾಕಬೇಕು ಆದ್ದರಿಂದ ತಪ್ಪಿಸಿಕೊಂಡು ಹೋಗುವಾಗಿಲ್ಲ ಮನುಷ್ಯನಿಗೆ ಎಲ್ಲವನ್ನು ಕೂಡ ನಾನು ಮೀರಿ ಹೋಗ್ತೇನೆ ಎನ್ನುವಂಥ ಒಂದು ಛಲ ಆಂತರಿಕವಾಗಿ ಅದು ಮೂಲ ಸ್ವರೂಪದಲ್ಲೇ ಇದೆ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ ಮೂಲಭೂತ ಸ್ವಭಾವದಲ್ಲೇ ಇದೆ ಅನೇಕ ಬಾರಿ ಹಾಗೆ ಅವನು ಅದನ್ನು ಎಲ್ಲವನ್ನು ಕೂಡ ಮೀರಿ ಇದರ ಆಚೆಗಿರುವ ಒಂದು ನಿತ್ಯವಾದ ಪರಿಪೂರ್ಣವಾದ ಶಾಶ್ವತವಾದಂಥ ಒಂದು ಸ್ಥಾನವನ್ನು ಹೊಂದಬೇಕು ಅಂತ ಅನಾದಿ ಪ್ರಯತ್ನ ಪಡ್ತಾ ಇದ್ದಾನೆ ಆದರೆ ಹೆಜ್ಜೆ ಹೆಜ್ಜೆಗೂ ಅವನು ಎಷ್ಟು ಮುಂದಕ್ಕೆ ಹೋಗುತ್ತಾನೆ ಅಷ್ಟು ಏಟಿ ಬೀಳುತ್ತೆ ಅಷ್ಟು ಪ್ರಪಂಚವನ್ನು ಎಳೆದು ಕಠ್ಯಕತೆ ಆದರೆ ಧೀರರು ಅಂದರೆ ಬುದ್ಧಿವಂತರು ವಿವೇಕಿಗಳು ಇದರಿಂದ ಪಾರಾಗುವ ದಾರಿಯನ್ನು ಕಂಡುಕೊಳ್ತಾರೆ ಅವರು ನೋಡ್ತಾರೆ ಈ ಬಾಹ್ಯ ಪ್ರಪಂಚದಲ್ಲಿ ಎಷ್ಟೆಲ್ಲ ವೈವಿಧ್ಯಮಯವಾದ ವಸ್ತುಗಳು ಘಟನೆಗಳು ಸಂಗತಿಗಳೆಲ್ಲ ಇವೆ ಇವು ಈ ಎಲ್ಲ ಸೃಷ್ಟಿಯಾದಂಥ ಜಗತ್ತಿನ ಮೂಲ ಅಲ್ಲ ಇದೆಲ್ಲದರ ಮೂಲ ಇನ್ನೆಲ್ಲೋ ಇದೆ ಅದು ಆಂತರಿಕ ಜಗತ್ತು ಅಂತ ತನ್ನ ಒಳಗಡೆ ನೋಡೋದಕ್ಕೆ ಆರಂಭಿಸಿದಾಗ ಇದೇ ನಿಜವಾದ ದಾರಿ ಅಂತ ಅವನಿಗೆ ಅರ್ಥವಾಯಿತು ಅಲ್ಲಿಂದ ಅವನ ಆಧ್ಯಾತ್ಮಿಕ ಪ್ರಯಾಣ ಬಹಳ ಬಹಳ ಆಳವಾಗಿ ಆಳವಾಗಿ ಎಷ್ಟು ಆಳ ಹೇಳೋಕ್ಕಾಗಲ್ಲ ಅಷ್ಟು ಅಗಾಧವಾದ ಸಾಧನೆ ಮಾಡ್ತಾ ಮಾಡ್ತಾ ಅವನಿಗೆ ಬೆಳಕು ಕಾಣಿಸುವಲ್ಲಿವರೆಗೂ ಈ ಪ್ರಯಾಣ ಮುಂದುವರಿತದೆ ಕೊನೆಗೆ ಅವನು ಅವ್ಯಕ್ತವಾದಂಥ ಈ ಪ್ರಪಂಚದ ಆಚೆಗಿರುವ ಆ ಜಗತ್ತನ್ನು ಕಂಡುಕೊಳ್ತಾನೆ ಅದೇ ಪರಿಪೂರ್ಣತೆ ಅಂತ ತಿಳಿದುಕೊಳ್ತಾನೆ ಅದನ್ನು ನಾನಾ ಬಗೆಯಲ್ಲಿ ವರ್ಣಿಸುವುದಕ್ಕೆ ಪ್ರಯತ್ನ ಉಪನಿಷತ್ತುಗಳು ಇಂಥ ವಿಶಿಷ್ಟವಾದ ದರ್ಶನವನ್ನು ಕುರಿತು ವಿವರಿಸ್ತವೆ ಅಂಥ ಒಂದು ಅಗಾಧವಾದಂಥ ಒಂದು ಸತ್ಯವನ್ನು ಕುರಿತು ಹೇಳುತ್ತದೆ ಅದನ್ನು ಪಡೆಯಬಹುದಾದ ಮಾರ್ಗ ಯಾವುದು ಅದನ್ನು ಕೂಡ ಹೇಳುತ್ತೆ ಓಂ ಶಬ್ದವಾಚ್ಯಂ ಓಂ ಪ್ರತೀಕಂ ಚ ಅಂತ ಹೇಳುತ್ತೆ ಓಂ ಎನ್ನುವಂತ ನಾವು ಮಂತ್ರದ ಆರಂಭದಲ್ಲಾಗಲಿ ಅಂತ್ಯದಲ್ಲಾಗಲಿ ಯಾವಾಗಲೂ ಹಿಂದುಗಳಲ್ಲಿ ಹಿಂದೂಗಳಷ್ಟೇ ಅಲ್ಲ ಜೈನರಲ್ಲೂ ಬೌದ್ಧರಲ್ಲೂ ಸಿಖ್ಖರಲ್ಲೂ ಈ ಓಂ ಎನ್ನುವಂಥ ಶಬ್ದವನ್ನು ಅತ್ಯಂತ ಪವಿತ್ರ ಅಂತ ಪರಿಗಣಿಸಿ ಅದನ್ನು ಉಪಾಸನೆಗೆ ಉಪಯೋಗಿಸ್ತಾರೆ ನಮ್ಮಲ್ಲಿ ಎಷ್ಟು ಪ್ರಾಚೀನ ಗೊತ್ತಿಲ್ಲ ವೇದಗಳ ಕಾಲದಿಂದ ಆರಂಭಿಸಿ ಈ ಪದದ ಬಳಕೆ ಇವತ್ತಿನವರೆಗೂ ಕೂಡ ನಡೀತಾ ಇದೆ ನಮ್ಮ ಶಾಸ್ತ್ರಗಳಲ್ಲೆಲ್ಲ ವ್ಯಾಪಕವಾಗಿದೆ ನಮ್ಮ ಆಚರಣೆಗಳಲ್ಲೂ ಕೂಡ ಇದನ್ನು ಅತ್ಯಂತ ವ್ಯಾಪಕವಾಗಿ ಬಳಸಲಾಗ್ತದೆ ಏನು ಈ ಓಂ ಎನ್ನುವುದರ ಮಹತ್ವ ಇಲ್ಲಿ ಎರಡೇ ಎರಡು ವಿಷಯವನ್ನು ಹೇಳ್ತಾರೆ ಒಂದು ಶಬ್ದ ವಾಚ್ಯ ವಾಚ್ಯ ಮತ್ತು ವಾಚಕ ಅಂತ ಎರಡು ಪದ ಇದೆ ವಾಚಕ ಅಂತಂದರೆ ಆ ಶಬ್ದ ಅಥವಾ ಹೆಸರು ಅಷ್ಟೆ ವಾಚ್ಯ ಅಂತಂದರೆ ಈ ಹೆಸರಿನಿಂದ ಅಥವಾ ವಾಚಕದಿಂದ ಯಾವುದು ಸೂಚಿಸಲ್ಪಡ್ತದೋ ಆ ವಸ್ತು ಶಬ್ದ ಮತ್ತು ಅರ್ಥ ಮರ ಎನ್ನುವ ಒಂದು ಶಬ್ದ ಇದ್ರೆ ನಾವು ಉಚ್ಚರಿಸುವಾಗ ಮಾ ರಾ ಆಮೇಲೆ ಸ್ವರಾಕ್ಷರಗಳು ಇದಿಷ್ಟೆಲ್ಲ ಸೇರಿಕೊಂಡು ನಮ್ಮ ಧ್ವನಿಯ ಮೂಲಕ ಅದು ಹೊರಕ್ಕೆ ಬರುವುದು ಅಥವಾ ಒಂದು ಕಾಗದದಲ್ಲಿ ಬರೆದ್ರೆ ಕೆಲವೊಂದು ಸನ್ನೆಗಳ ಮೂಲಕ ಸೂಚಿತವಾಗುವ ಒಂದು ಶಬ್ದ ಏನಿದೆ ಅದು ಕೇವಲ ಒಂದು ಪದ ಅಥವಾ ಶಬ್ದ ಅದಕ್ಕೆ ವಾಚಕ ಅಂತ ಹೆಸರು ಇದರಿಂದ ಕೇವಲ ಸೂಚನೆಯಾಗಿ ಮಾತ್ರ ನಮಗೆ ಮರ ಎನ್ನುವ ಒಂದು ವಸ್ತು ಕಲ್ಪನೆಗೆ ಬರ್ತದೆ ಆದರೆ ನಿಜವಾಗಿ ಆ ವಸ್ತು ಬೇರೆ ಇರುತ್ತೆ ನಾನು ಬಾಯಿಯಿಂದ ಮರ ಅಂತ ಹೇಳಿದರೆ ಮರನೇ ಬರಲಿಲ್ಲ ಇಲ್ಲಿಗೆ ಧುತ್ತಂತ ಕೇವಲ ಶಬ್ದ ಮಾತ್ರ ಉಚ್ಚಾರ ಆಯಿತು ಅಷ್ಟೇ ಆ ಶಬ್ದದ ಹಿಂದಿರುವ ಭಾವನೆ ಇದೆಯಲ್ಲ ಅದು ಇನ್ನೊಂದು ಅರ್ಥವನ್ನು ಸೂಚಿಸ್ತದೆ ಆ ಅರ್ಥ ಎಲ್ಲಿದೆ ಅಂತ ಹೇಳಿದರೆ ಹೊರಗಡೆಯೆಲ್ಲೋ ಇದೆ ಕಾಡಿನಲ್ಲೆಲ್ಲೋ ಇದೆ ಯಾವುದೋ ಒಂದು ಪ್ರದೇಶದಲ್ಲಿದೆ ಒಂದು ವಸ್ತು ಎನ್ನುವುದು ಬೇರೆ ಆ ವಸ್ತುವನ್ನು ಉಚ್ಚರಿಸುವ ಒಂದು ಶಬ್ದ ಬೇರೆ ಹಾಗಾಗಿ ಶಬ್ದ ಮತ್ತು ಅರ್ಥ ಇಲ್ಲಿ ವಾಚ್ಯ ಅಂತ ಹೇಳಿದರೆ ಅರ್ಥ ಬ್ರಹ್ಮ ಆತ್ಮ ಅಥವಾ ದೇವರು ಅಂತ ಹೇಳ್ತೇವೆ ಅದೇನು ಬೇಕಾದರೂ ಆಗಿರಲಿ ಭಗವಂತ ಅಂತ ಇಟ್ಕೊಡೋಣ ಇಲ್ಲಿ ಸಾಮಾನ್ಯವಾಗಿ ಆತ್ಮ ಅಥವಾ ಬ್ರಹ್ಮ ಅಂತ ಕರೆಯಲ್ಪಡ್ತದೆ ವಿಶೇಷವಾಗಿ ಕಠೋಪನಿಷತ್ನಲ್ಲಿ ಈ ಸಂದರ್ಭದಲ್ಲಿ ಬ್ರಹ್ಮ ಅಂತ ಪದವನ್ನು ಉಪಯೋಗಿಸಿದ್ದಾರೆ ಹಾಗಾಗಿ ಅದನ್ನೇ ಹೇಳಬಹುದು ಓಂ ಅಂತ ಹೇಳುವಂಥದ್ದು ಒಂದು ಶಬ್ದ ಆಗಿದ್ರೆ ಅದರಿಂದ ನಮಗೆ ಯಾವುದು ಸೂಚಿತವಾಗ್ತಾ ಇದೆಯೋ ಆ ಅರ್ಥ ಇದೆಯಲ್ಲ ಮರ ಎನ್ನುವಂಥ ಒಂದು ವಸ್ತು ಅಂತ ಹೇಳುವ ಹಾಗೆ ಈ ಓಂ ಎನ್ನುವಂಥ ಆ ಶಬ್ದದ ಹಿಂದಿರುವ ಆ ವಾಚ್ಯ ಯಾವುದು ಅಂತಂದರೆ ಬ್ರಹ್ಮ ಆ ವಾಚ್ಯವೇ ಆಗಿದೆ ಇದು ವಿಶೇಷತೆಯನ್ನು ಅಂತಂದರೆ ಈಗ ಹೇಳಿದಾಗೆ ನಾನು ಮರ ಅಂದ ಕೂಡಲೇ ಆ ಶಬ್ದ ಮಾತ್ರವೇ ಮರ ಆಗಲಿಲ್ಲ ಅದು ಕೇವಲ ಶಬ್ದ ಆದರೆ ಇಲ್ಲಿ ಹಾಗಲ್ಲ ಓಂ ಅಂತ ಹೇಳಿದರೆ ಅದು ಅರ್ಥವೂ ಆಗಿದೆ ಶಬ್ದವೂ ಇದು ಉಳಿದ ಎಲ್ಲ ಶಬ್ದಗಳಿಗಿಂತ ಈ ಓಂ ಎನ್ನುವಂಥ ಶಬ್ದಕ್ಕೇರುವ ಪ್ರತ್ಯೇಕತೆ ಬೇರೆ ಯಾವುದೇ ಶಬ್ದವನ್ನು ತೆಗೆದುಕೊಂಡ್ರೂ ಒಂದು ಶಬ್ದ ಇರ್ತದೆ ಅರ್ಥ ಇದೆರಡು ಬೇರೆ ಬೇರೆ ಇರುತ್ತೆ ಇಲ್ಲಿ ಹಾಗಲ್ಲ ಓಂ ಅಂತಂದರೆ ಅದು ಬ್ರಹ್ಮದ ಸಂಕೇತ ಬ್ರಹ್ಮವನ್ನು ಕುರಿತು ಹೇಳುವಂಥ ಒಂದು ಪದ ಅದು ಕೂಡ ಆಗಿದೆ ಅಷ್ಟೇ ಅಲ್ಲ ಅದು ಬ್ರಹ್ಮವೂ ಆಗಿದೆ ಎರಡು ಕೂಡ ಆಗಿದೆ ಪ್ರತೀಕಂಚ ಪ್ರತೀಕ ಅಂತಂದರೆ ಪದ ಶಬ್ದ ವಾಚ್ಯ ಅಂತಂದರೆ ಆ ಶಬ್ದದಿಂದ ಬರುವ ಅರ್ಥ ಇದು ಎರಡು ಆಗಿರುವುದರಿಂದ ಈ ಪದಕ್ಕೆ ವಿಶೇಷವಾದಂಥ ಸಾಮರ್ಥ್ಯ ಇದೆ ಸಾಕಷ್ಟು ಬಗೆಯಲ್ಲಿ ಈ ಓಂ ಎನ್ನುವಂಥ ಪದವನ್ನು ಕುರಿತು ಸಾಕಷ್ಟು ಚಿಂತನೆ ಬಹಳ ಪ್ರಾಚೀನ ಕಾಲದಿಂದಲೇ ನಡ್ಕೊಂಡು ಬಂದಿದೆ ಈ ಉಪನಿಷತ್ತಲ್ಲದೆ ಇನ್ನೊಂದೆರಡು ಉಪನಿಷತ್ತುಗಳಲ್ಲಿ ಈ ಓಂ ಎನ್ನುವಂಥ ಶಬ್ದವನ್ನು ಕುರಿತು ವಿಸ್ತಾರವಾದಂಥ ವಿವರಣೆ ಬರುತ್ತದೆ ಒಂದನೆಯದಾಗಿ ತೈತಿರಿಯ ಉಪನಿಷತ್ತಲ್ಲಿ ಓಂಕಾರದ ಬಗ್ಗೆ ಬರುತ್ತೆ ಆಮೇಲೆ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಈ ಓಂಕಾರ ಎನ್ನುವುದನ್ನು ತಾತ್ವಿಕ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ವಿಸ್ತಾರವಾಗಿ ವಿವರಿಸಿದ್ದಾರೆ ಈಗ ಕಠೋಪನಿಷತ್ನಲ್ಲಿ ಮುಂದಕ್ಕೆ ಒಂದು ಎರಡು ಮಂತ್ರಗಳಲ್ಲಿ ಇದನ್ನು ಇನ್ನಷ್ಟು ವಿಸ್ತಾರವಾಗಿ ಹೇಳ್ತಾರೆ ಹದಿನಾರನೇ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ ಏತದ್ದೇವಾಕ್ಷರಂ ಬ್ರಹ್ಮ ಏತದ್ದೇವಾಕ್ಷರಂ ಪರಂ ಏತದ್ದೇವಾಕ್ಷರಂ ಜ್ಞಾತ್ವ ಯೋ ಯಸಿ ಯೋ ಯತಿ ತಸ ತತ್ ಅಕ್ಷರ ಅಂತಂದರೆ ನಾವು ಸಾಮಾನ್ಯವಾಗಿ ಬಾಯಿಂದ ಉಚ್ಚರಿಸುವಂಥ ಒಂದು ವರ್ಣ ಅಥವಾ ಕ ಗ ಏನೇ ಇರಲಿ ಅದಕ್ಕೆ ಅಕ್ಷರ ಅಂತ ಹೇಳ್ತೇವೆ ಉಚ್ಚರಿಸುವಂಥದ್ದು ಇಲ್ಲಿ ಅರ್ಥದಲ್ಲೇ ಹೇಳಲಾಗಿದೆ ಈ ಓಂ ಎನ್ನುವಂಥ ಅಕ್ಷರ ಇದೆಯಲ್ಲ ಅದು ಬ್ರಹ್ಮವೇ ಆಗಿದೆ ಏತದ್ದೇವ ಅಕ್ಷರಂ ಬ್ರಹ್ಮ ಏತದ್ದಿ ಏತದ್ ಹಿ ಏವ ಅಕ್ಷರಂ ಪರಂ ಪರ ಅಂತಂದರೆ ಆಚೆಯದ್ದು ಮೀರಿದ್ದು ಮಹತ್ತರವಾದದ್ದು ಹೀಗೆಲ್ಲ ಅರ್ಥ ಇದೆ ಇದು ಬ್ರಹ್ಮವೂ ಆಗಿದೆ ಪರವೂ ಆಗಿದೆ ಅಂದರೆ ಬ್ರಹ್ಮ ಪರ ಅಲ್ವೇ ಶಂಕರಾಚಾರ್ಯರು ಇದನ್ನು ಪರಬ್ರಹ್ಮ ಮತ್ತು ಅಪರಬ್ರಹ್ಮ ಅಂತ ವಿವರಿಸ್ತಾರೆ ಉಪನಿಷತ್ತುಗಳಲ್ಲಿ ಈ ವಿಂಗಡಣೆ ಅಷ್ಟು ಸ್ಪಷ್ಟವಾಗಿ ನಮಗೆ ಅನೇಕ ಕಡೆ ಕಾಣಿಸುವುದಿಲ್ಲ ಅಲ್ಲಲ್ಲಿ ಈ ಇದೇ ಅರ್ಥ ಬೇರೆ ಬೇರೆ ರೀತಿಯಲ್ಲಿ ಬರುತ್ತದೆ ಅದು ಹೇಗೆ ಅಂತಂದರೆ ಬ್ರಹ್ಮ ಬೇರೆ ವಸ್ತು ಯಾವುದೇ ಇಲ್ಲದೆ ಹೋದರೆ ಕೇವಲ ತಾನೊಂದೇ ಇದ್ದರೆ ಅದನ್ನು ಒಂದು ಕೂಡ ಹೇಳೋಕ್ಕಾಗಲ್ಲ ಎರಡು ಇದ್ರೆ ತಾನೇ ಅದನ್ನು ಒಂದು ಅಂತ ಹೇಳೋದು ತಾನೇ ತಾನಾಗಿ ಅದು ಆರಂಭದಲ್ಲಿ ಇತ್ತು ಅಂತ ಅನೇಕ ಕಡೆ ವಿವರಣೆ ಬರುತ್ತೆ ಈ ಸೃಷ್ಟಿ ಎನ್ನುವುದು ಇಲ್ಲದ ಸಂದರ್ಭದಲ್ಲಿ ಅದು ಪರಬ್ರಹ್ಮ ಅಂತ ಕರೆಯಲ್ಪಡ್ತದೆ ಆಗ ಬೇರೆ ಯಾವ ವಸ್ತು ಇಲ್ಲ ಏಕ ಒಂದೇ ಅದೊಂದೇ ಇತ್ತು ಬ್ರಹ್ಮ ಒಂದೇ ಇರುತ್ತದೆ ಯಾವಾಗ ಸೃಷ್ಟಿ ಆರಂಭ ಆಗುತ್ತೋ ಆ ಸೃಷ್ಟಿ ಆರಂಭಿಸುವುದಕ್ಕೆ ಮುಂಚೆ ಬ್ರಹ್ಮನಲ್ಲಿ ಒಂದು ಸಣ್ಣ ಚಲನೆ ಉಂಟಾಗುತ್ತಂತೆ ಏನು ಆ ಚಲನೆ ಅಂತಂದರೆ ಸೃಷ್ಟಿ ಆಗಬೇಕು ಅಂತ ಅದನ್ನು ಹಲವಾರು ರೀತಿಯಲ್ಲಿ ಹೇಳ್ತಾರೆ ಆಲೋಚನೆ ಬಂದದ್ದನ್ನೇ ಮೊದಲನೇ ಸೃಷ್ಟಿ ಅಂತ ಕರೀತಾರೆ ಸಣ್ಣ ಚಲನೆ ಆಯ್ತಲ್ಲ ಆ ಚಲನೆಯನ್ನೇ ಮೊದಲ ಸೃಷ್ಟಿ ಆ ಚಲನೆ ಆದದ್ದು ಓಂಕಾರ ಅಂತ ಹೇಳ್ತಾರೆ ಆ ಚಲನೆಯನ್ನೇ ಈಶ್ವರ ಅಂತ ಕರೀತಾರೆ ಚತುರ್ಮುಖ ಬ್ರಹ್ಮ ಅಂತ ಕರೀತಾರಲ್ಲ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದ ಅದು ಈ ಮೊದಲನೇ ಸೃಷ್ಟಿ ಪರಬ್ರಹ್ಮೂಟ್ ಅಂತ ಹೇಳುವ ಪರಬ್ರಹ್ಮ ಅಲ್ಲ ಅದು ಅದರ ಕೆಳಗಿನ ಹಂತ ಮೊದಲು ಸೃಷ್ಟಿಯಾದದ್ದು ಯಾವುದು ಅಂದರೆ ಸೃಷ್ಟಿಕರ್ತ ಹಿರಣ್ಯ ಗರ್ಭ ಅಂತಲೂ ಕೂಡ ಅದನ್ನು ಕರೆಯುವುದು ಇದೆ ಸಾಮಾನ್ಯವಾಗಿ ಈಶ್ವರ ಅಂತ ಕರೀತಾರೆ ತಾರ್ಕಿಕವಾಗಿ ಬ್ರಹ್ಮ ವಿಚಾರವಾಗಿ ಹೇಳುವಾಗ ಪರಬ್ರಹ್ಮ ಅಪರ ಅಂತ ಕರೀತಾರೆ ಅಪರ ಬ್ರಹ್ಮ ಅಂತಂದರೆ ಈ ಮೊದಲು ಸೃಷ್ಟಿಯಾದಂಥ ಎಲ್ಲ ಸೃಷ್ಟಿಗೆ ಕಾರಣವಾದಂಥ ಬ್ರಹ್ಮ ಓಂಕಾರ ಎನ್ನುವುದು ಎರಡು ಆಗಿದೆ ಅಂತೆ ಪರಬ್ರಹ್ಮವೂ ಆಗಿದೆ ಅಪರ ಬ್ರಹ್ಮವೂ ಆಗಿದೆ ಆದ್ದರಿಂದ ಈ ಸಂಕೇತ ಎನ್ನುವುದಾಗಿ ಇದನ್ನು ತೆಗೆದುಕೊಂಡ್ರೆ ಇದು ಅಪರಬ್ರಹ್ಮ ಕೆಳಗಿನ ಅಥವಾ ಕೆಳಗಿನ ಹಂತದ ಬ್ರಹ್ಮಕ್ಕೂ ಕೂಡ ಸಂಕೇತವಾಗಿದೆ ಅಲ್ಟಿಮೇಟ್ ನಿರಾಕಾರ ನಿರ್ಗುಣ ಅಂತ ಹೇಳುವ ಯಾವ ಸೃಷ್ಟಿಯೂ ಇಲ್ಲದ ಆತ್ಯಂತಿಕ ಬ್ರಹ್ಮಕ್ಕೂ ಕೂಡ ಇದು ಸಂಕೇತವಾಗಿದೆ ಇದು ಎರಡು ಕೂಡ ಆಗಿದೆ ಬರೇ ಸಂಕೇತ ಅಲ್ಲ ಸಾಕ್ಷಾತ್ ಬ್ರಹ್ಮವಸ್ತುವೂ ಆಗಿದೆ ಏತದ್ ಹೇವ ಏತದ್ದೇವಾಕ್ಷರಂ ಜ್ಞಾತ್ವ ಇದನ್ನು ತಿಳಿದುಕೊಂಡ್ರೆ ಯೋ ಯದಿಚ್ಛತಿ ಯಾವ ಯಾರು ಯಾವುದನ್ನು ಬಯಸ್ತಾನೋ ತಸ್ಯ ತತ್ ಅಂಥವನಿಗೆ ಅದಾಗೆ ಆಗತ್ತೆ ಸಾಮಾನ್ಯವಾಗಿ ನಿರಾಕಾರ ನಿರ್ಗುಣನಾದ ಬ್ರಹ್ಮವೇ ಉಪಾಸಕನ ಮನೋಭಾವಕ್ಕೆ ಅನುಗುಣವಾಗಿ ಅವನ ಇಷ್ಟ ದೇವತೆಯ ರೂಪವನ್ನು ಪಡೆಯುತ್ತದೆ ಅಂತ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಉದಾಹರಣೆಗೆ ಅವ್ಯಕ್ತವಾದಂಥ ಆಕಾರ ಇಲ್ಲದ ಗುಣಗಳು ಇಲ್ಲದಂಥ ನಾನಾತ್ವ ಇಲ್ಲದ ಆ ಬ್ರಹ್ಮ ವಸ್ತುವನ್ನು ಊಹೆ ಮಾಡೋದಕ್ಕಾಗೋದಿಲ್ಲ ಏನು ಮಾಡಲಿ ಏನು ಆಲೋಚನೆ ಮಾಡಿದ್ರೂ ಕೂಡ ಕಣ್ಣ ಮುಂದೆ ಒಂದು ಆಕಾರ ಬಂದುಬಿಡುತ್ತೆ ಆಬ್ಸಲ್ಯೂಟ್ ಬ್ರಹ್ಮ ವಸ್ತುವನ್ನು ನಾನು ನಿರ್ಗುಣ ನಿರಾಕಾರವನ್ನು ಉಪಾಸನೆ ಮಾಡ್ತೇನೆ ಅಂತ ಹಠ ತೊಟ್ಟು ಒಂದು ಅರ್ಧ ಗಂಟೆ ಕುಳಿದುಕೊಂಡ್ರೂ ಯಾವ್ಯಾವುದು ಆಲೋಚನೆ ಬರುತ್ತೆ ಯಾವ್ಯಾವುದೋ ರೂಪಗಳು ಬರ್ತವೆ ಸರಿ ಪರಮಾತ್ಮ ಅಂತ ಆಲೋಚನೆ ಮಾಡಿದರೂ ಏನೋ ಒಂದು ಬರಲೇಬೇಕು ಕಣ್ಣಿಗೆ ಅದಕ್ಕೋಸ್ಕರ ಇದನ್ನು ಆರಂಭ ಹಂತದಲ್ಲಿ ಈ ಕಷ್ಟವನ್ನು ಹೋಗಲಾಡಿಸುವುದಕ್ಕಾಗಿ ಸಾಕಾರ ಅಥವಾ ಸಗುಣಬ್ರಹ್ಮ ಉಪಾಸನೆಯಂತ ಒಂದು ಉಪಾಸನೆಯನ್ನು ಹೇಳಲಾಗ್ತದೆ ಯಾವಾಗ ಮನಸ್ಸು ನೇರವಾಗಿ ನಿರ್ಗುಣ ಬ್ರಹ್ಮವನ್ನು ಕುರಿತು ಧ್ಯಾನ ಮಾಡುವುದಕ್ಕೆ ಶಕ್ತವಾಗುತ್ತದೆ ಆಗ ಸಾಕಾರ ಒಂದು ಆಕಾರವನ್ನು ಕಲ್ಪಿಸಿಕೊಂಡು ಒಂದು ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಧ್ಯಾನ ಮಾಡುವುದು ಬೇಕಾಗಿಲ್ಲ ಅಂಥವನಿಗೆ ಅಷ್ಟರ ಅರ್ಹತೆ ಇರುವವನಿಗೆ ನೇರ ನಿರಾಕಾರ ಉಪಾಸನೆ ಮಾಡಬಹುದು ಆದರೆ ಇನ್ನು ಆರಂಭ ಆರಂಭದ ಹಂತದಲ್ಲಿ ಇರುವಂಥವರೇ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಹಾಗಾಗಿ ಅವರಿಗೇನೂ ಆಗಿದ್ರೆ ಮಾರ್ಗ ಇಲ್ಲವೇ ಅದಕ್ಕೋಸ್ಕರ ಸಗುಣ ಉಪಾಸನೆಯನ್ನು ಕೂಡ ವೇದಗಳಲ್ಲಿ ವೇದಾಂತದಲ್ಲಿ ಹೇಳಲಾಗಿದೆ ಯಾವುದೋ ಒಬ್ಬ ಮಹಾಪುರುಷ ಮುಖ್ಯವಾಗಿ ಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನು ಯಾರು ಬ್ರಹ್ಮವನ್ನು ಕಂಡಿದ್ದಾನೆ ಅಂಥವನು ಬ್ರಹ್ಮದಲ್ಲಿ ಒಂದಾಗತಾನೆ, ಅದರಲ್ಲಿ ಲೀನವಾಗುತ್ತಾನೆ ಅವನಿಗೂ ಬ್ರಹ್ಮಕ್ಕೂ ವ್ಯತ್ಯಾಸ ಇಲ್ಲ ಅಂತ ವೇದಗಳಲ್ಲೇ ಹೇಳಲಾಗಿದೆ ಉಪನಿಷತ್ತಲ್ಲಿ ಹೇಳುತ್ತೆ ಅಂಥವನಿಗಿಂತ ಉತ್ತಮ ಧ್ಯಾನ ವಸ್ತು ಬೇರೆ ಯಾವುದೂ ಇಲ್ಲ ಆದ್ದರಿಂದ ಏನು ಮಾಡಿದರೂ ನಿನ್ನ ಮನಸ್ಸಿಗೆ ಆಲೋಚನೆ ಬರ್ತಾ ಇದೆಯಾ ಹಾಗಾದರೆ ಇಂಥ ವ್ಯಕ್ತಿಯನ್ನು ಕುರಿತೇ ಧ್ಯಾನಿಸು ಪವಿತ್ರವಾದಂಥ ಬ್ರಹ್ಮವನ್ನು ಕಂಡಂತಹ ಒಬ್ಬ ವ್ಯಕ್ತಿಯನ್ನೇ ಕುರಿತು ಧ್ಯಾನಿಸು ಹೀಗೆ ಮಹಾತ್ಮರನ್ನು ಧ್ಯಾನಿಸುವ ಪದ್ಧತಿ ಅಥವಾ ಅವತಾರ ಪುರುಷರ ಧ್ಯಾನದ ಕ್ರಮ ನಮ್ಮಲ್ಲಿ ರೂಢಿಯಾಯಿತು ಅದು ಅಲ್ಲದೆ ಹೋದರೆ ಗುರುವನ್ನೇ ಸಾಕ್ಷಾತ್ತಾಗಿ ಮನಸ್ಸಿನ ಮುಂದೆ ಕಲ್ಪಿಸಿಕೊಂಡು ಧ್ಯಾನಿಸುವುದು ಇದೆಲ್ಲ ಬೆಳ್ಕೊಂಡು ಬಂತು ಪ್ರಧಾನವಾಗಿ ಪರಮಾತ್ಮನನ್ನು ವ್ಯಕ್ತಿ ಎನ್ನುವುದಾಗಿ ಕಲ್ಪಿಸುವಂಥ ಒಂದು ಈ ಕ್ರಮ ಇದೆಯಲ್ಲ ಅದು ಸಾಕಾರ ಅಥವಾ ಸಗುಣ ಉಪಾಸನೆಯ ಒಂದು ಪದ್ಧತಿಯಾಗಿ ಮಾರ್ಪಟ್ಟಿತು ಹೀಗೆ ಬ್ರಹ್ಮವನ್ನು ಕಲ್ಪಿಸಿಕೊಂಡಂಥ ಸಾಧಕವನ್ನು ಒಂದು ವ್ಯಕ್ತಿಯ ಆಕಾರವನ್ನು ಅಥವಾ ಅವನ ಗುಣವನ್ನು ಮನಸ್ಸಿನ ಮೂಲಕ ದೀರ್ಘಕಾಲ ಧ್ಯಾನಿಸ್ತಾ ಇರಬೇಕಾದ್ರೆ ಅವನಿಗೆ ಆ ರೂಪದಲ್ಲಿ ಅವನು ಯಾವ ರೂಪವನ್ನು ಕಲ್ಪಿಸಿಕೊಂಡನ ಆ ರೂಪದಲ್ಲಿ ಭಗವಂತ ಕಾಣಿಸಿಕೊಳ್ಳುವ ಸಂಗತಿ ನಮ್ಮಲ್ಲಿ ಅನೇಕ ಅನೇಕ ರೂಪದಲ್ಲಿ ಹಲವು ಸಾಧಕರಿಗೆ ಕಂಡ ಕಥೆ ಬರ್ತದೆ ಕಾಲಕಾಲಕ್ಕೆ ಅನೇಕ ಮಂದಿ ಸಂತರುಗಳು ಅವತಾರ ಪುರುಷರು ಮಹಾತ್ಮರು ಎಲ್ಲ ಆಗಿ ಹೋಗ್ತಾರೆ ಅದೇ ರೀತಿಯಲ್ಲಿ ಹಲವು ಹಲವು ರೀತಿಯ ಸಾಕಾರದ ರೂಪಗಳು ಸಗುಣ ರೂಪಗಳು ಕೂಡ ನಿರ್ಮಾಣವಾಯಿತು ಸಾಧಕನಿಗೆ ಒಂದೊಂದು ದಾರಿ ಒಂದೇ ದಾರಿಯಲ್ಲ ಬರೇ ಓಂಕಾರ ಉಪಾಸನೆ ಮಾತ್ರ ಅಂತ ಅಲ್ಲ ಅಥವಾ ನಿರಾಕಾರ ಉಪಾಸನೆ ಅಷ್ಟೇ ಅಲ್ಲ ಎಷ್ಟೆಷ್ಟು ಬಗೆಯ ಮೂರ್ತಿಗಳು ನಮ್ಮಲ್ಲಿ ರಚನೆ ಆ ಒಂದೊಂದು ಮೂರ್ತಿಗಳ ಮೂಲಕ ಕೂಡ ಆ ಅಬ್ಸಲೂಟ್ ಬ್ರಹ್ಮ ಅಂತ ಹೇಳ್ತೀವಲ್ಲ ಪರಬ್ರಹ್ಮ ಅದನ್ನು ತಲುಪುವುದಕ್ಕೆ ಸಾಧ್ಯ ಇದೆ ಇದನ್ನು ಕೂಡ ನಮ್ಮಲ್ಲಿ ಕಂಡು ಹುಡುಕಿದರು ಈ ಎಲ್ಲ ಬಗೆಯ ವಿವಿಧ ಸಾಕಾರ ಮೂರ್ತಿಗಳು ಕೂಡ ಅಪರ ಒಂದೊಂದು ರೂಪ ಅಷ್ಟೆ ಅಪರ ಪರಬ್ರಹ್ಮ ಒಂದೇ ಅಂತ ಹೇಳ್ತಾರೆ ಆದರೆ ಅಪರ ಒಂದೇ ರೂಪದ್ದು ಅಂತ ಯಾರು ಹೇಳುವುದಿಲ್ಲ ಸೃಷ್ಟಿಕರ್ತ ಬ್ರಹ್ಮ ಅಥವಾ ಈಶ್ವರ ಹಲವು ರೂಪಗಳಲ್ಲಿ ಕೂಡ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಸೃಷ್ಟಿ ಈ ಜಗತ್ತಿನ ಸೃಷ್ಟಿಯನ್ನು ಮಾಡುವಂಥ ಸೃಷ್ಟಿಕರ್ತನು ಆ ಸೃಷ್ಟಿಯಲ್ಲಿ ಒಂದಾಗ್ಬಿಟ್ಟ ಅದನ್ನು ಹೊಕ್ಕುಬಿಟ್ಟ ಅಂತೆಲ್ಲ ಬರ್ತದೆ ತತ್ಸೃಷ್ಟ ತದನು ಪ್ರಾವಿಶತ್ ತದೇವಾನುಪ್ರಾವಿಶತ್ ಅಂತ ಹೇಳುತ್ತದೆ ಉಪನಿಷತ್ತು ಹೀಗೆ ಜಗತ್ತನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮವಸ್ತು ಈ ಜಗತ್ತಿನ ಅಣುರೇಣು ತೃಣಕೃ ಕೃಣಕಾಷ್ಟ ಪ್ರತಿಯೊಂದೊಂದು ಅಣುವಿನ ಕೂಡ ಹೊಕ್ಕು ಅದರ ಅಂತರಂಗದಲ್ಲಿ ಪ್ರವೇಶ ಮಾಡಿಕೊಂಡು ಅಂತರ್ಯಾಮಿಯಾಗಿ ಇದ್ದುಬಿಟ್ಟ ಇದು ವೇದಾಂತದಲ್ಲಿ ಬರುವಂಥ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಕಲ್ಪನೆ ಇದನ್ನು ಅನೇಕ ಮಂದಿ ಸಾಧಕರು ಅಥವಾ ಮಹಾತ್ಮರುಗಳು ತಮ್ಮ ಜೀವನದಲ್ಲಿ ಆಗಾಗ ಈ ಐಡಿಯಾವನ್ನು ಮತ್ತೆ ಮತ್ತೆ ಮತ್ತೆ ಹೇಳ್ತಾರೆ ಅಂತರ್ಯಾಮಿ ಅಂತ ಪ್ರತಿಯೊಬ್ಬ ಮನುಷ್ಯನ ಅಂತರಂಗದಲ್ಲೂ ಇದ್ದಾನೆ ಪ್ರತಿಯೊಂದು ಜೀವಿಯ ಅಂತರಂಗದಲ್ಲೂ ಕೂಡ ಅವನು ಇದ್ದಾನೆ ಚೈತನ್ಯ ರೂಪದಲ್ಲಿ ಇದ್ದಾನೆ ಅಂತ ಯಾಕಂದರೆ ಎಲ್ಲಿ ಚಲನೆ ಉಂಟು ಅಲ್ಲಿ ಚೈತನ್ಯ ಇದೆ ನೀವು ಕೇಳಬಹುದು ಈ ಜಡವಸ್ತು ಫ್ಯಾನ್ ತಿರುಗುತ್ತಾ ಇದೆ ಚಲನೆ ಆಗ್ತಾ ಇದೆಯಲ್ಲ ಅಲ್ಲಿ ಚೈತನ್ಯ ಇದೆಯೇ ಜಡವಸ್ತುವಿನ ಅಂತರಂಗದಲ್ಲೂ ಕೂಡ ಚೈತನ್ಯ ಎನ್ನುವುದು ಇದೆ ಆದರೆ ಚೈತನ್ಯ ಜೀವ ಇರುವಂಥ ವಸ್ತುವಿನಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ ಕಲ್ಲಿನಲ್ಲೂ ಕೂಡ ಭಗವಂತ ಇಲ್ಲವೇ ಅಂತ ಕೇಳಿದರೆ ಭಗವಂತ ಇದ್ದಾನೆ ಆದರೆ ಅದು ಜಡವಸ್ತುವಾದದರಿಂದ ಅದು ಚಲಿಸುವುದಿಲ್ಲ ಆದ್ದರಿಂದ ಚರಾಚರ ಚರ ಅಂದರೆ ಚಲಿಸುವಂಥದ್ದು ಪ್ರಾಣಿ ಪಕ್ಷಿ ಸಸ್ಯ ಇತ್ಯಾದಿಗಳು ಮನುಷ್ಯರೆಲ್ಲ ಅಚರ ಅಂತಂದರೆ ಚಲಿಸದ್ದು ಜಡ ವಸ್ತುಗಳು ಘನವಸ್ತುಗಳು ತನ್ನ ಪಾಡಿಗೆ ತಾನು ಚಲಿಸುವುದಕ್ಕೆ ಸ್ವಯಂ ಚಾಲನೆ ಎನ್ನುವಂಥ ಶಕ್ತಿ ಇಲ್ಲದಂಥ ವಸ್ತುಗಳು ಜಗತ್ತಲ್ಲೆಲ್ಲ ವ್ಯಾಪಕವಾಗಿ ಹರಡಿವೆ ಈ ಎರಡು ವಸ್ತುಗಳು ಈ ಸೃಷ್ಟಿ ಜಗತ್ತಿನಲ್ಲಿ ಕಂಡು ಬರ್ತವೆ ಇದು ಎರಡರ ಅಂತರಂಗದಲ್ಲೂ ಕೂಡ ಭಗವಂತ ಇದ್ದಾನೆ ಆದರೆ ವಿಶೇಷ ರೂಪದಲ್ಲಿ ಚೈತನ್ಯ ರೂಪದಲ್ಲಿ ಅವನು ಚರವಸ್ತುಗಳಲ್ಲಿ ಚಲನೆ ಇರುವಂಥ ಜೀವ ಇರುವಂಥ ವಸ್ತುಗಳಲ್ಲಿ ಇದ್ದಾನೆ ಇನ್ನು ಈ ಜೀವ ಇರುವ ವಸ್ತುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿದ್ದಾನೆ ಅಂತ ಕೇಳಿದರೆ ಮನುಷ್ಯರಲ್ಲಿ ಅವನು ಪೂರ್ಣ ಪ್ರಮಾಣದಲ್ಲಿ ಇದ್ದಾನೆ ಅವರಿಗೆ ತನ್ನನ್ನು ತಾನು ಅರಿಯುವ ಶಕ್ತಿ ಇದೆ ಈ ಚೈತನ್ಯ ಇತರ ಪ್ರಾಣಿಗಳಿಗೆ ಇಲ್ಲ ಹೀಗೆ ವಿಕಾಸದ ಹಂತದಲ್ಲಿ ಮನುಷ್ಯನಿಗೆ ಅತ್ಯುನ್ನತವಾದ ಸ್ಥಾನ ಆದ್ದರಿಂದ ಮನುಷ್ಯನ್ನೇ ಸಂಕೇತವಾಗಿಟ್ಟುಕೊಂಡು ಭಗವಂತನನ್ನು ಆರಿಸ ಆರಾಧಿಸುವ ಕ್ರಮ ಇದೆಯಲ್ಲ ಅದು ವಿಶೇಷವಾದದ್ದೇ ಅದು ಮನುಷ್ಯನಿಗೆ ಸೇವೆ ಮಾಡುವುದು ಭಗವಂತನ ಆರಾಧನೆ ಅಂತ ಸ್ವಾಮೀಜಿ ಹೇಳ್ತಾರೆ ಅವರು ಮನುಷ್ಯನಲ್ಲೇ ಭಗವಂತನನ್ನು ಆರಾಧಿಸಬೇಕು ಅಂತ ಎಲ್ಲೆಡೆ ಹೇಳ್ತಾ ಹೋದರು ಯಾಕಂದರೆ ನಾವು ಕಣ್ಣಿಗೆ ಕಾಣದ ಭಗವಂತನನ್ನು ಆರಾಧಿಸುವ ನೆಪದಲ್ಲಿ ಮನುಷ್ಯನನ್ನು ಮರೆತು ಬಿಟ್ಟಿದ್ದೇವೆ ಸಾವಿರಾರು ವರ್ಷಗಳಿಂದ ಮನುಷ್ಯನ ಆ ಸ್ಥಾನಕ್ಕೆ ಚ್ಯುತಿ ಬಂದಿತ್ತು ನನ್ನ ಪಕ್ಕದಲ್ಲೇ ಇರುವಂಥ ಒಬ್ಬ ವ್ಯಕ್ತಿಯನ್ನೇ ನಾನು ನಾಯಿಗಿಂತ ದನಕ್ಕಿಂತ ಪ್ರಾಣಿಗಿಂತ ಕಡೆಯಾಗಿ ಕಂಡರೆ ನನಗೆ ಭಗವಂತ ಹೇಗೆ ಕಾಣಿಸ್ತಾನೆ ಅಂತರಂಗದಲ್ಲಿ ನಾನು ಹುಡುಕ್ತಾ ಇದ್ದೀನಿ ಪರಬ್ರಹ್ಮ ವಸ್ತುವನ್ನು ಆದರೆ ನನ್ನ ಕಣ್ಣೆದುರುಗಡೆ ಇರುವಂಥ ಭಗವಂತನನ್ನು ನಾನು ಕಡೆಗಣಿಸಿ ಬಿಟ್ಟಿದ್ದೇನೆ ಇದರಿಂದ ನನ್ನ ಕಲ್ಪನೆಗೂ ನನ್ನ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಆಯ್ತಲ್ಲ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು ಮನ್ ಮುಖ್ ಎಕ್ ಕೊರ ಅಂತ ಹೇಳ್ತಿದ್ರು ಸನ್ಯಾಸಿಯ ಧರ್ಮ ಯಾವುದು ಅಂತಂದರೆ ಸನ್ಯಾಸಿ ಅಂತಷ್ಟೇ ಅಲ್ಲ ಯಾವುದೇ ಸಾಧಕನ ಧರ್ಮ ಯಾವುದು ಅಂತಂದರೆ ಮನಸ್ಸು ಮತ್ತು ಮಾತು ಮುಖ ಅಂತಂದರೆ ಬಂಗಾಳ ಭಾಷೆಯಲ್ಲಿ ಮುಖ ಅಂತಂದ್ರೆ ಸಾಮಾನ್ಯ ಮಾತಿಗೆ ಮುಖ ಅಂತ ಹೇಳ್ತಾರೆ ಬಾಯಿ ಅಂತ ಹೇಳ್ತಾರೆ ಬಾಯಿಂದ ಹೇಳ್ತಾನೆ ಅಂತ ನಾವು ಹೇಳ್ತೀವಲ್ಲ ಆ ರೀತಿಯಲ್ಲಿ ಮನಸ್ಸು ಮತ್ತು ಮಾತನ್ನು ಒಂದುಗೊಳಿಸಬೇಕು ಅಂತ ಹೇಳ್ತಾರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಂಡ್ರೆ ಒಂದು ದಿವಸದಲ್ಲಿ ನಾವು ಎಷ್ಟು ಆಲೋಚನೆ ಮಾಡ್ತೇವೆ ಸಾವಿರಾರು ಆಲೋಚನೆ ಮಾಡ್ತೀವಿ ಎಷ್ಟು ಮಾತಾಡ್ತೀವಿ ಮಾತು ಮತ್ತು ಮನಸ್ಸು ಇದೆರಡನ್ನು ಕಂಪೇರ್ ಮಾಡಿದ್ರೆ ನಾವು ಆಡುವ ಮಾತು ಬಹಳ ಕಡಿಮೆ ಮನಸ್ಸಿನಲ್ಲಿ ಇತರರಿಗೆ ಕೇಳದ ಹಾಗೆ ನಾವೇ ಮಾತಾಡಿಕೊಳ್ಳೋದೇ ಜಾಸ್ತಿ ಆದರೆ ಅದರಲ್ಲಿ ನಾವು ಫಿಲ್ಟರ್ ಮಾಡಿ ಎಷ್ಟು ಮಾತಾಡಬೇಕು ಅಷ್ಟನ್ನು ಮಾತ್ರ ಆಡ್ತೇವೆ ಯಾವುದನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಂಡದ್ದು ಡೇಂಜರ್ ಅಂತ ಕಾಣ್ತದೆ ಅದನ್ನು ಆಡೋದೇ ಇಲ್ಲ ನಿಜವಾಗಿ ನಮ್ಮ ಮನಸ್ಸಿನ ಎಲ್ಲ ಪ್ರತಿಯೊಂದೊಂದು ಶಬ್ದವೂ ಕೂಡ ಈ ಥರ ಎಲ್ಲರಿಗೂ ಕೇಳುವ ಹಾಗೆ ಇದ್ದಿದ್ದರೆ ಎಂತೆಂಥ ದುರ್ಘಟನೆಗಳು ಗಣಿಸ್ತಾ ಇತ್ತು ದೇವರಿಗೆ ಗೊತ್ತು ನಾವು ಎಷ್ಟು ನೀಚರಾಗಿದ್ದೇವೆ ಎಷ್ಟು ಕೆಟ್ಟವರಾಗಿದ್ದೇವೆ ಎಷ್ಟರ ಮಟ್ಟಿಗೆ ದುಷ್ಟ ಆಲೋಚನೆಗಳೆಲ್ಲ ಮನಸ್ಸಿನಲ್ಲಿ ಬರ್ತದೆ ಇದನ್ನು ಆಲೋಚನೆ ಮಾಡಿಕೊಂಡ್ರೆ ಆಶ್ಚರ್ಯ ಆಗುತ್ತೆ ನಿಜವಾಗಿ ನೋಡೋದಕ್ಕೋದ್ರೆ ದುಷ್ಟ ಕೆಟ್ಟವ ನೀಚ ಇತ್ಯಾದಿ ಇಲ್ಲವೇ ಇಲ್ಲ ಎಲ್ಲರ ಮನಸ್ಸಿನಲ್ಲೂ ಎಲ್ಲ ರೀತಿಯ ಭಾವನೆಗಳು ಸಹಜವಾಗಿ ಬರ್ತವೆ ಯಾಕಂತಂದರೆ ನಮ್ಮ ಇಚ್ಛೆ ಇಲ್ಲದೆ ಬರುವಂಥದ್ದು ಅದು ನಾವು ಏನನ್ನು ಗ್ರಹಿಸ್ತೇವೆ ಅದೇ ಮನಸ್ಸಿನಲ್ಲಿ ಮೂಡ್ತಾ ಇರ್ತದೆ ಶ್ರೀರಾಮಕೃಷ್ಣನ್ ಹೇಳ್ತಿದ್ದರು ನಾವು ಏನು ತಿಂತೇವೋ ಅದರ ವಾಸನೆ ಬರುತ್ತೆ ಮೂಲಂಗಿ ತಿಂದರೆ ಮೂಲಂಗಿ ವಾಸನೆ ಬರುತ್ತೆ ಈರುಳ್ಳಿ ತಿಂದರೆ ಈರುಳ್ಳಿ ವಾಸನೆ ಬರುತ್ತೆ ಬೆಳ್ಳುಳ್ಳಿ ತಿಂದರೆ ಬೆಳ್ಳುಳ್ಳಿ ವಾಸನೆ ಬರುತ್ತೆ ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಏನೇನೋ ಭಾವಿಸ್ತೇವೋ ಅದೇ ಆಲೋಚನೆಗಳು ಮನಸ್ಸಿನಲ್ಲಿ ಆವೃತ್ತಿ ಆಗುತ್ತೆ ಶ್ರೀರಾಮಕೃಷ್ಣರು ಹೇಳ್ತಿದ್ರು ಇಂಥ ಮನಸ್ಸು ಮತ್ತು ನಾವು ಆಡುವ ಮಾತು ಅದೆರಡನ್ನು ಕೂಡ ಒಂದುಗೊಳಿಸಬೇಕು ಮನಸ್ಸಿನಲ್ಲಿ ನಾವು ಭಾವಿಸ್ಕೊಳ್ತೇವೆ ಇವನು ಮಹಾದುಷ್ಟ ಇವನು ಭಾರೀ ಚಾಣಾಕ್ಷ ಬರ್ತಾನೆ ಅವನಿಗೊಂದು ಬುದ್ಧಿ ಕಲಿಸ್ತೀನಿ ಅಂತ ಹತ್ತಿರ ಬಂದಾಗ ಬಂದ್ಯಾ ಬಾಪ ಕೂತ್ಕೊ ಬಹಳ ಸುಂದರವಾಗಿ ಮಾತಾಡಿ ನಯವಾಗಿ ಅವನ ಮಾತಾಡಿ ಕಳಿಸ್ಕೊಡ್ತೀವಿ ಎಲ್ಲಿ ಮನಸ್ಸು ಮತ್ತು ಮಾತು ಒಂದಾಗಿದೆ ಆಧ್ಯಾತ್ಮಿಕ ಜೀವನದಲ್ಲಿ ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ ನಮ್ಮ ಅಂತರಂಗದಲ್ಲಿ ಅಪ್ರಾಮಾಣಿಕತೆ ಇದ್ದುಬಿಟ್ರೆ ನಾವು ಹೊರಗಡೆ ಇನ್ನೊಂದನ್ನು ತೋರಿಸ್ತಾ ಇದ್ದರೆ ಅದು ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ಸಹಾಯವನ್ನು ಮಾಡುವುದಿಲ್ಲ ಸತ್ಯವನ್ನು ಪಾಲಿಸಬೇಕು ಸತ್ಯ ಪರಿಪಾಲನೆ ಮಾಡಬೇಕು ಭಗವಂತನನ್ನು ಕುರಿತು ಧ್ಯಾನಿಸುವವರು ಅಶುದ್ಧವಾದ ಆಲೋಚನೆಗಳನ್ನು ಮಾಡಬಾರದು ಅಂತ ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ ಅಂತಾದರೆ ಅದಕ್ಕೆ ತಕ್ಕ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು ಆದರೆ ಗೀತೆಯಲ್ಲಿ ಹೇಳಿರುವ ಹಾಗೆ ಹೊರಗಡೆಯಿಂದ ಇಂದ್ರಿಯ ನಿಗ್ರಹ ಎಲ್ಲ ಮಾಡ್ತೇವೆ ಮನಸ್ಸಿನ ನಮ್ಮ ಆಸೆಯನ್ನು ಮತ್ತಷ್ಟು ವೃದ್ಧಿ ಮಾಡ್ತಾ ಅದೇ ಆಲೋಚನೆಯನ್ನು ಮಾಡ್ತಾ ಇದ್ದರೆ ಮಿಥ್ಯಾಚಾರಿ ಮಿಥ್ಯಾಚಾರಿ ಅಂತ ಅವನನ್ನು ಕರೆಯಲ್ಪಡ್ತೇವೆ ಕರೀತೇವೆ ಮನಸ್ಸು ಮತ್ತು ಮಾತು ಒಂದಾಗಲಿಲ್ಲ ನಾವು ಹೊರಗಡೆ ಕಾಣಿಸುವಂಥ ಅಂದುಕೊಳ್ಳುವಂಥ ರೀತಿ ಬೇರೆ ಮನಸ್ಸಿನಲ್ಲಿ ಇರುವಂಥ ಭಾವನೆ ಬೇರೆ ಇದೇ ರೀತಿಯಲ್ಲಿ ಈ ಪ್ರಾಮಾಣಿಕತೆಯ ಒಂದು ವಿಷಯ ಬಹಳ ಮುಖ್ಯವಾಗ್ತದೆ ಯಾವಾಗ ಒಬ್ಬ ವ್ಯಕ್ತಿ ಸಾಧನೆಯಲ್ಲಿ ಮುನ್ನುಗ್ಗುತ್ತಾನೋ ಆಗ ಪ್ರಶ್ನೆ ಹಾಕ್ಕೊಳ್ಬೇಕಾಗತ್ತೆ ಎಷ್ಟರ ಮಟ್ಟಿಗೆ ನನ್ನ ಮನಸ್ಸು ಮತ್ತು ನನ್ನ ಮಾತು ಒಂದಾಗಿದೆ ಅಂತ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರ ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಕ್ಷರ ರೂಪದಲ್ಲಿ ಇರುವಂಥ ಬ್ರಹ್ಮವಸ್ತು ಅದು ವಾಚಕ ಆಗಿರುವಾಗ ವಾಚ್ಯವಾದ ಬ್ರಹ್ಮ ವಸ್ತು ನಿಜವಾದ ಅರ್ಥ ಆಗಿರ್ತದೆ ವಸ್ತು ಆಗಿರ್ತದೆ ನಾವು ಓಂಕಾರವನ್ನು ಉಚ್ಚರಿಸಿದಾಗ ನಮ್ಮ ಕಂಠದಿಂದ ನಾದ ಹೊರಡುತ್ತೆ ಇನ್ನು ಆಳಕ್ಕೆ ಹೋದರೆ ಕಂಠದಲ್ಲಲ್ಲ ನಾಭಿಮೂಲ ಅಂತ ಹೇಳ್ತಾರೆ ನಾಭಿಮೂಲದಿಂದ ಆ ನಾದ ಹೊರಟು ಕಂಠದ ಮೂಲಕವಾಗಿ ಇನ್ನಷ್ಟು ವ್ಯಾಪಕಗೊಂಡು ನಮ್ಮ ತುಟಿಗಳ ತುಟಿಗಳ ಮೂಲಕ್ಕಾಗಿ ಅದು ಹೊರಕ್ಕೆ ಬರುತ್ತೆ ಬಾಯಿಯ ಮುಖಾಂತರ ಹೊರಕ್ಕೆ ಬರುತ್ತೆ ಹೀಗೆ ಯಾವುದೇ ಶಬ್ದ ಉತ್ಪತ್ತಿ ಆಗುತ್ತೆ ಒಬ್ಬ ಕೂತ್ಕೊಂಡು ಓಂಕಾರೋಚ್ಚಾರ ಮಾಡ್ತಾ ಇದ್ದಾನೆ ಅಂತ ಭಾವಿಸ್ಕೊಳ್ಳೋಣ ದೀರ್ಘಕಾಲ ಅವನು ಅಂದ್ಕೊಳ್ತಾನೆ ಓಂಕಾರ ಸಾಧನೆ ಮಾಡ್ತೇನೆ ಅದು ಪವಿತ್ರವಾದದ್ದು ಸಾಕ್ಷಾತ್ ಪರಭ್ರಹ್ಮ ಉಚ್ಚಾರ ಮಾಡ್ತಾ ಇರುವಾಗ ಮನಸ್ಸಿನಲ್ಲಿ ಒಳಗಡೆ ತುಡಿತಾ ಇರ್ತದೆ ಶಾಲೆಗೆ ಹೋಗೋಕ್ಕೆ ತಡ ನಾನು ಲೇಟಾಗಿ ಹೋದರೆ ಮೇಷ್ಟ್ ಬೈತಾರಲ್ಲ ಓಂಕಾರ ಆತುರವಾಗಿ ಬೇಗ ಬೇಗ ನಡೀತದೆ ಆದರೆ ನಿಜವಾಗಿ ಅಲ್ಲಿ ಓಂಕಾರ ನಡೆಯಲೇ ಇಲ್ಲ ಬರೀ ಸದ್ದು ಮಾತ್ರ ಹೊರಗೆ ಬಂತು ಇಲ್ಲಿ ಶಬ್ದ ಇದೆ ಪ್ರತೀಕ ಇದೆ ಅರ್ಥ ಇಲ್ಲ ನಾವು ವೇದ ಮಂತ್ರ ಹೇಳುವಾಗಲೂ ಅಷ್ಟೆ ಮಂತ್ರ ಸಹನಾವುದು ಎಲ್ಲ ಹೇಳುತ್ತೇವೆ ಹೇಳುವಾಗ ಮಾತುಗಳು ಉಚ್ಚರಿಸಲ್ಪಟ್ಟಿವೆ ಅದರ ಅರ್ಥವೂ ಗೊತ್ತಿದೆ ನಮಗೆ ಇಲ್ಲ ಅಂತಿಲ್ಲ ಆದರೆ ಉಚ್ಚಾರ ಮಾಡುವಾಗ ಎಷ್ಟರ ಮಟ್ಟಿಗೆ ಆ ಅರ್ಥ ಅಲ್ಲಿ ಬಂದಿದೆ ಅದು ಮುಖ್ಯ ಬರೆ ಮಾತಿನಲ್ಲಿ ಮಾತ್ರ ಶಬ್ದ ರೂಪದಲ್ಲಿ ಅಥವಾ ಪ್ರತೀಕ ರೂಪದಲ್ಲಿ ಮಾತ್ರ ನಮ್ಮ ಉಪಾಸನೆ ಇದ್ರೆ ಸಾಲದು ಅಂತರಂಗದಲ್ಲಿ ಆ ವಸ್ತು ಇದೆಯಲ್ಲ ಅದರ ಅನುಭವ ಇರಬೇಕು ಇದನ್ನು ಈ ಪ್ರತೀಕ ಮತ್ತು ವಾಚ್ಯ ಎನ್ನುವ ರೀತಿಯಲ್ಲಿ ಇಲ್ಲಿ ಸಮೀಕರಿಸಿಕೊಂಡು ನಾವು ಸಾಧನೆಗೆ ಉಪಯೋಗಿಸ್ಕೊಳ್ಬಹುದು ಈ ಅಕ್ಷರವನ್ನು ಜ್ಞಾತ್ವ ಅಂತ ಹೇಳ್ತಾರೆ ಇದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ ಪರಂಚೇತ್ ಜ್ಞಾತವ್ಯಂ ಅಪರಂಚೇತ್ ಪ್ರಾಪ್ತವ್ಯಂ ಅಪರಬ್ರಹ್ಮ ಅಂತಂದರೆ ಬ್ರಹ್ಮ ಲೋಕ ಅಂತ ಒಂದು ಕಲ್ಪನೆ ಇದೆ ಅಪರ ಬ್ರಹ್ಮದ ಲೋಕ ಅಂತ ಅಂದರೆ ಒಂದು ಸ್ಟೇಜ್ ಒಂದು ಸ್ಥಾನ ಅದು ಸೃಷ್ಟಿಕರ್ತ ಬ್ರಹ್ಮನಿಗೆ ಕೆಲವೊಂದು ಕಾಲ ಇದೆ ಅಂತೆ ನೀವು ಕೇಳಿರ್ತೀರಿ ಮನ್ವಂತರ ಅಂತ ಕೇಳಿರ್ತೀರಿ ವೈವಸ್ವತ ಮನ್ವಂತರ ಸ್ವಯಂಭುವ ಮನ್ವಂತರ ಅಂತೆಲ್ಲ ಇದೆ ಇಂತಿಂಥ ಒಂದು ಅವಧಿಯಲ್ಲಿ ಒಬ್ಬ ಬ್ರಹ್ಮ ಅಂತ ಇದೆ ಅವನು ಸೃಷ್ಟಿ ಮಾಡ್ತಾ ಹೋಗ್ತಾನೆ ಅಂದರೆ ಒಂದು ಪದವಿಯಾಗಿ ಪರಬ್ರಹ್ಮ ಸೃಷ್ಟಿಗೋಸ್ಕರ ಸ್ವತಃ ತಾನೇ ಈಶ್ವರನಾಗಿ ಜಗತ್ತನ್ನೆಲ್ಲ ಆಳುವಂಥ ಒಬ್ಬ ಒಡೆಯನಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅದು ಒಂದು ಸೈಕ್ಲಲ್ಲಿ ಈ ಸೃಷ್ಟಿಯಲ್ಲಾಗಿ ವಿಕಾಸಲ್ಲಾಗಿ ಪಶು ಪಕ್ಷಿ ಮರಗಳು ಮನುಷ್ಯರೆಲ್ಲ ರಚನೆಯಾಗಿ ಕೊನೆಗೆ ಎಲ್ಲವೂ ಕೂಡ ಪ್ರಳಯದಲ್ಲಿ ಲೀನವಾದ ನಂತರ ಪರಬ್ರಹ್ಮ ಒಂದೇ ಇರ್ತದೆ ಅದು ಒಂದು ಸೈಕಲ್ ಒಂದು ಚಕ್ರ ಕಾಲಚಕ್ರ ಒಂದು ಯುಗ ಕೂಡ ಹೇಳ್ತಾರೆ ಮುಂದಿನ ಯುಗದಲ್ಲಿ ಇನ್ನೊಬ್ಬ ಸೃಷ್ಟಿಕರ್ತ ಬರ್ತಾನೆ ಹೀಗೆ ಸಾಧನೆಯ ಮೂಲಕ ಒಬ್ಬ ಅಪರಬ್ರಹ್ಮವಾದ ಆ ಸೃಷ್ಟಿಕರ್ತ ಬ್ರಹ್ಮನ ಸ್ಥಾನವನ್ನು ಬಯಸುವುದಾಗಿದ್ದರೆ ಅವನು ಸಾಧನೆ ಮಾಡ ಸಾಧನೆ ಮಾಡ್ತಾ ಮಾಡ್ತಾ ಆ ಸ್ಥಾನವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ ಹಾಗಾಗಿ ಅದನ್ನು ಪ್ರಾಪ್ತವ್ಯಂ ಅದನ್ನು ಪಡೆಯತಕ್ಕದ್ದು ಅಪರ ಬ್ರಹ್ಮವನ್ನು ಅಪರಂಚೇತ್ ಪ್ರಾಪ್ತವ್ಯಂ ಅಂತ ಹೇಳ್ತಾರೆ ಪರಂಚೇತ್ ಜ್ಞಾತವ್ಯಂ ಪರಬ್ರಹ್ಮ ಈ ಸೃಷ್ಟಿಯನ್ನು ಮೀರಿದಂತಹ ಎಲ್ಲ ವಸ್ತುಗಳ ಸೃಷ್ಟಿಗೆ ಕಾರಣವಾದಂತಹ ಅಥವಾ ಇಡಿ ಸೃಷ್ಟಿ ಇಲ್ಲದೇ ಇರುವಾಗ ತಾನೇ ತಾನಾಗಿ ಇರುವಂತಹ ಪರಬ್ರಹ್ಮ ವಸ್ತು ಇದೆಯಲ್ಲ ಅದರಲ್ಲಿ ಬೇಕಾದರೂ ಒಬ್ಬನಿಗೆ ಸಾಧನೆಯ ಮೂಲಕ ಒಂದಾಗುವುದಕ್ಕೆ ಸಾಧ್ಯ ಇದೆ ಆದರೆ ಅದು ಸ್ಥಾನ ಅಲ್ಲ ಸಮುದ್ರದಲ್ಲಿ ಹೇಗೆ ಎಲ್ಲ ನದಿಗಳು ಹೋಗಿ ಒಂದಾಗಿ ಬಿಡ್ತವೋ ಗಂಗಾ ನದಿ ಸಿಂಧು ನದಿ ಬ್ರಹ್ಮಪುತ್ರ ನದಿ ಕಾವೇರಿ ನದಿ ಹೀಗೆಲ್ಲ ಸಾಕಷ್ಟು ನದಿಗಳಿವೆ ಒಂದೊಂದು ಹೆಸರಿದೆ ಹೆಸರಿರುವ ಹಾಗೆ ನದಿಗೂ ಕೂಡ ಒಂದೊಂದು ಮಿತಿ ಅಂತ ಇದೆ ಇಂತಿಷ್ಟು ಉದ್ದ ಇಂತಿಷ್ಟು ಆಗಲ್ಲ ಇಂತಿಷ್ಟು ನದಿ ಇಂತಿಷ್ಟು ಕ್ಯೂಸೆಕ್ಸ್ ನದಿ ಹರಿಯುತ್ತದೆ ನೀರು ಹರಿಯುತ್ತದೆ ಎಲ್ಲ ಹೇಳ್ತೇವೆ ಈ ಎಲ್ಲ ನದಿಗಳು ಕೂಡ ಒಂದಾಗಿ ಹೋಗಿ ಸಮುದ್ರವನ್ನು ಸೇರಿದ ಮೇಲೆ ಕಾವೇರಿ ನದಿ ಹೋಗಿ ಸಮುದ್ರವನ್ನು ಸೇರಿಬಿಟ್ಟಿತು ಸಮುದ್ರ ಸೇರಿದ ನಂತರ ಅದನ್ನು ಕಾವೇರಿ ನದಿ ಅಂತ ಕರೆಯುವುದಿಲ್ಲ ಅಲ್ಲಿ ಸೇರುವಲ್ಲಿ ತನಕ ಮಾತ್ರ ಅದು ಕಾವೇರಿ ನದಿ ಅಷ್ಟೆ ಅದೇ ರೀತಿಯಲ್ಲಿ ಜೀವ ಸಾಧನೆ ಮಾಡಿ ಪರಬ್ರಹ್ಮವನ್ನು ಸೇರಿದ ನಂತರ ಅವನಿಗೆ ಆ ತಾನು ಇಂಥವನು ಎನ್ನುವಂಥ ಒಂದು ಪ್ರತ್ಯೇಕತೆ ಇರುವುದಿಲ್ಲ ಅವನು ಅದರಲ್ಲಿ ಒಂದಾಗಿಬಿಡ್ತಾನೆ ಆದರೆ ಅಪರಬ್ರಹ್ಮವಾದರೆ ಅವನ ಆ ಕಾಲದ ಮಿತಿಯಲ್ಲಿ ಸೃಷ್ಟಿ ಮಾಡುವಂಥ ಆ ಒಂದು ಪದವಿಯನ್ನು ಅವನು ಪಡ್ಕೊಂಡು ಸೃಷ್ಟಿ ಮಾಡ್ತಾನೆ ಹಾಗಾಗಿ ಅದು ಕೂಡ ಶಾಶ್ವತ ಅಲ್ಲ ನಿಮಗೆ ಯಾವುದು ಬೇಕು ಅದನ್ನು ಪಡಿಬಹುದು ಯೋ ಯದಿಚ್ಛತಿ ತಸ್ಯ ತತ್ ಓಂಕಾರದ ಮೂಲಕ ಉಪಾಸನೆ ಮಾಡ್ತಾ ಆ ಓಂಕಾರವೇ ಎರಡೂ ಪರಬ್ರಹ್ಮವೂ ಅಪರಬ್ರಹ್ಮವೂ ಆಗಿದೆ ಅಪರಬ್ರಹ್ಮವನ್ನು ನೀವು ಉಪಾಸನೆ ಮಾಡಿದರೆ ಆ ಪದವಿಯನ್ನು ಪಡೆಯಿರಿ ಒಂದೆರಡು ದಿವಸದಲ್ಲಿ ಆಗೋದಿಲ್ಲ ಪರಬ್ರಹ್ಮವನ್ನೇ ಬಯಸುವುದಾಗಿದ್ದರೆ ಪರಬ್ರಹ್ಮದಲ್ಲಿ ಒಂದಾಗಬೇಕು ಅದಕ್ಕೆ ಮಾರ್ಗ ಯಾವುದು ಅಂತಂದರೆ ಜ್ಞಾತವ್ಯಂ ತಿಳಿಬೇಕು ಅದು ಬ್ರಹ್ಮ ಲೋಕದಲ್ಲಿದ್ದಾಗಲೂ ಕೂಡ ಮಾಡುವುದಕ್ಕೆ ಸಾಧ್ಯ ಇದೆ ಅಂತೆ ಅಥವಾ ಸೃಷ್ಟಿಯೇ ಬೇಡ ಅಂತ ಆ ಬ್ರಹ್ಮ ತೀರ್ಮಾನ ಮಾಡಿಸಿಬಿಟ್ರೆ ಆಯಿತು ಮುಗಿತಲ್ಲಿಗೆ ಸೃಷ್ಟಿ ಇಲ್ಲ ಅಥವಾ ಈ ಲೋಕದಲ್ಲಿದ್ದಾದರೂ ಕೂಡ ಮಾಡುವುದಕ್ಕೆ ಸಾಧ್ಯ ಇದೆ ಅಂತೆ ಹೀಗೆ ಈ ಅಕ್ಷರ ಎನ್ನುವಂಥ ಈ ಓಂಕಾರವನ್ನು ಉಪಾಸನೆ ಮಾಡಿದರೆ ಅದನ್ನು ಪಡೆಯಬಹುದು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ ಏತದಾಲಂಬನಂ ಶ್ರೇಷ್ಠಾಲಂಬನಂ ಪರಂ ಏತದಾಲಂಬನಂ ಜ್ಞಾತ್ವ ಬ್ರಹ್ಮಲೋಕೆ ಮಹೀಯತೆ ಈ ಆಲಂಬನೆ ಈಗ ಹೇಳಿದ್ದು ಮುಳುಗೋನಿ ಹುಲ್ಲುಗಡ್ಡಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದರೆ ಇವನು ಬಹಳ ಶ್ರೇಷ್ಠ ವ್ಯಕ್ತಿ ಅಂತ ನಾವು ಒಬ್ಬನನ್ನು ಕುರಿತು ಹೇಳಬೇಕಾದ್ರೆ ಅಲ್ಲಿ ನೂರಾರು ಜನ ಇದ್ದಾರೆ ಅಂತ ಅರ್ಥ ಒಬ್ಬನೇ ಇದ್ರೆ ಅವನಿಗೆ ಹೇಳೋದಿಲ್ಲ ಇವನು ಶೇಷ್ಠ ಅಂತ ಇರುವುದೇ ಒಬ್ಬ ಹಾಗಾಗಿ ಅವನಿಗೆ ಶ್ರೇಷ್ಠ ಎನ್ನುವ ಮಾತು ಇಲ್ಲಿ ಬರುತ್ತೆ ಆಲಂಬನೆ ಓಂಕಾರ ಎನ್ನುವುದು ಆಲಂಬನೆ ಏತತ್ ಅಂತಂದರೆ ಇದು ಈ ಆಲಂಬನೆಯು ಶ್ರೇಷ್ಠವಾದದ್ದು ಅಂದರೆ ಇನ್ನೂ ಅನೇಕ ಇದೆ ಅಂತ ಅರ್ಥ ಈಗ ಹೇಳಿತ್ತಲ್ಲ ಕೃಷ್ಣ ರಾಮ ಮೊದಲಾದಂಥ ವ್ಯಕ್ತಿಗಳಾಗಿರಲಿ ಶಿವಲಿಂಗ ಅದೊಂದು ಅವಲಂಬನೆ ಆರಾಧನೆ ಮಾಡುವುದಕ್ಕೆ ವಿವಿಧ ಅವಲಂಬನೆಗಳಿವೆ ಅದನ್ನು ಹಿಡಿದುಕೊಂಡು ಒಬ್ಬ ಸಾಧನೆ ಮಾಡಬೇಕು ಮೂರ್ತಿಗಳಿರಬಹುದು ಅಥವಾ ಯಾವುದೋ ಒಂದು ಆಕಾರ ಇರಬಹುದು ಇನ್ನೂ ಅನೇಕಾನೇಕ ರೀತಿಯ ಅವಲಂಬನೆಗಳೆಲ್ಲ ಇವೆ ಬೇರೆ ಬೇರೆ ಮಾರ್ಗಗಳಿಗೆ ಅನುಸಾರವಾಗಿ ಸಾಕಷ್ಟು ಬಗೆಯ ಉಪಾಸನೆಗಳೆಲ್ಲ ಇವೆ ಅದರಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾದದ್ದು ಇದು ಓಂಕಾರ ಏತದಾಲಂಬನಂ ಪರಂ ಪರಂ ಅಂತಂದರೆ ಅದೇ ಅರ್ಥ ಪರಬ್ರಹ್ಮವು ಹೌದು ಅಪರ ಎರಡು ಕೂಡ ಅಂತಲೂ ಹೇಳ್ತಾರೆ ಏತದಾಲಂಬನಂ ಪರಂ ಅಪರಂ ಚ ಇದು ಪರಬ್ರಹ್ಮನಿಗೆ ಒಂದು ಅವಲಂಬನೆಯೂ ಸಂಕೇತವಾಗಿದೆ ಅಪರ ಬ್ರಹ್ಮಕ್ಕೂ ಕೂಡ ಆಗಿದೆ ಅಂತ ಶಂಕರಾಚಾರ್ಯರು ವಿವರಿಸ್ತಾರೆ ಇನ್ನೊಂದು ರೀತಿಯಲ್ಲಿ ನೋಡೋದಿದ್ದರೆ ಈ ಪರ ಅಂತಂದರೆ ಅತ್ಯಂತ ಶ್ರೇಷ್ಠ ಪರ ಅಂದರೆ ತುಂಬ ಅರ್ಥಗಳಿವೆ ಆ ಪದಕ್ಕೆ ಶ್ರೇಷ್ಠವಾದದ್ದು ಅಂತಲೂ ಕೂಡ ಮಾಡೋದಕ್ಕಾಗತ್ತೆ ಆದರೆ ಪರ ಅಪರ ಎರಡೂ ಬ್ರಹ್ಮಕ್ಕೆ ಸಂಕೇತವಾಗಿರುವ ಅವಲಂಬನೆ ಓಂಕಾರವಾಗಿದೆ ಅಂತ ತೆಗೆದುಕೊಳ್ಳಬಹುದು ಏತದಾಲಂಬನಂ ಜ್ಞಾತ್ವ ಇದನ್ನು ತಿಳಿದುಕೊಂಡು ತಿಳಿದುಕೊಂಡು ಅಂತಂದ್ರೇನು ಓಂಕಾರವನ್ನು ತಿಳಿದುಕೊಂಡು ಅಂತಂದ್ರೇನು ಅದನ್ನು ಕುರಿತು ದೀರ್ಘಕಾಲ ಧ್ಯಾನ ಮಾಡಬಹುದು ಆ ಓಂಕಾರವನ್ನೇ ಹಿಡಿದುಕೊಂಡು ಉಪಾಸನೆ ಮಾಡಬಹುದು ಅದರ ಅರ್ಥವನ್ನು ಚಿಂತಿಸಬಹುದು ಗಾಢವಾಗಿ ಧ್ಯಾನಿಸಬಹುದು ಯಾವ ರೀತಿಯಲ್ಲಿ ಬೇಕಾದರೂ ಈ ಓಂಕಾರವನ್ನು ಹಿಡಿದುಕೊಂಡು ಮುಂದಕ್ಕೆ ಹೋದರೆ ಜ್ಞಾತ್ವ ಅಂದರೆ ಈ ಎಲ್ಲ ಅರ್ಥ ಮಾಡೋಕ್ಕಾಗತ್ತೆ ತಿಳಿದುಕೊಳ್ಳೋದು ಅಂತಂದರೆ ನಾವು ಅಂದ್ಕೊಂಡಾಗೆ ಡಿಕ್ಷ್ನರಿ ತೆಗೆದ ಈ ಪದಕ್ಕೆ ಏನು ಮೀನಿಂಗು ಓದ್ಕೊಂಡ್ರೆ ತಿಳಿದುಕೊಂಡ ಅಂತ ಅರ್ಥ ಅಲ್ಲ ಅದು ಒಂದು ಗ್ರಂಥದಲ್ಲಿ ಹೇಳ್ತಾರೆ ಒಂದು ಶಬ್ದಕ್ಕೆ ಅರ್ಥವನ್ನು ಎಷ್ಟು ರೀತಿಯಲ್ಲಿ ತಿಳ್ಕೊಳ್ಬೋದು ಅಂದರೆ ಎಂಟು ರೀತಿಯಲ್ಲಿ ಅಂತ ಹೇಳ್ತಾರೆ ನಮ್ಮ ಸಹಜವಾಗಿ ಸಾಮಾನ್ಯವಾಗಿ ಮಾಡುವ ಪದ್ಧತಿ ಏನಂತಂದರೆ ಒಂದು ಶಬ್ದಕ್ಕೆ ಅರ್ಥ ಗೊತ್ತಿಲ್ಲದಿದ್ದರೆ ಡಿಕ್ಷ್ನರಿ ತೆಗೆದು ಹುಡುಕೋದು ಅದು ಒಂದು ಕ್ರಮ ಡಿಕ್ಷ್ನರಿಲಿ ಕಲೋಮಿ ಇರುವುದಿಲ್ಲ ಹಾಗೇನು ಮಾಡ್ತೀವಿ ನಮ್ಮ ಮೇಷ್ಟ್ರ ಹತ್ರ ಹೋಗಿ ಕೇಳ್ತೀವಿ ಆಪ್ತರನ್ನು ಕೇಳುವಂಥದ್ದು ಅದೊಂದು ಕ್ರಮ ಇನ್ನು ಕೆಲವೊಮ್ಮೆ ಯಾರಲ್ಲಿ ಕೇಳಿದರೂ ಅರ್ಥ ಆಗೋದಿಲ್ಲ ಡಿಕ್ಷನರಿ ನೋಡಿದರೂ ಗೊತ್ತಾಗೋದಿಲ್ಲ ನಮಗೆ ಆಲೋಚನೆ ಮಾಡ್ತಾಯಿದ್ದಾಗಿ ಚಿಂತನೆ ಮಾಡ್ತಾ ಇದ್ದ ಹೊಳೆದು ಅದು ಇನ್ನೊಂದು ಕ್ರಮ ಮತ್ತೆ ಆ ಸಂದರ್ಭ ಇದೆ ಒಂದು ವಾಕ್ಯದಲ್ಲೋ ಒಂದು ಸನ್ನಿವೇಶದಲ್ಲೋ ಆ ಸಂದರ್ಭ ನೋಡ್ಕೊಂಡಾಗ ಒಂದು ಶಬ್ದಕ್ಕೆ ಇದು ಅರ್ಥ ಇರಬಹುದು ಅಂತ ನಾವು ಊಹೆ ಮಾಡ್ಕೊಂಡು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿದಾಗ ಅರ್ಥ ಆಗುತ್ತದೆ ಸಂದರ್ಭ ಇದೊಂದು ಕ್ರಮ ಹೀಗೆ ಹಲವಾರು ಕ್ರಮಗಳನ್ನು ಒಂದು ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಮಾಡ್ತೇವೆ ಆದರೆ ಇಲ್ಲಿ ಆಲಂಬನಂ ಜ್ಞಾತ್ವ ಅಂತಂದರೆ ಅದಕ್ಕೆ ಕೇವಲ ಅದನ್ನು ತಿಳಿದುಕೊಂಡು ಅಂದರೆ ಓಂಕಾರವನ್ನು ತಿಳಿದುಕೊಂಡು ಅಂತಂದ್ರೇ ಅದನ್ನು ಸ್ವಲ್ಪ ಚಿಂತಿಸಬೇಕಾಗತ್ತೆ ಅದರ ಅರ್ಥವಾದ ಬ್ರಹ್ಮವಸ್ತುವನ್ನು ತಿಳಿದುಕೊಂಡು ಅಂತಂದರೆ ಸಾಕ್ಷಾತ್ಕಾರ ಮಾಡಿಕೊಂಡು ಅಂತಾಗತ್ತೆ ಓಂಕಾರ ಅಂದರೆ ಸ್ವತಃ ಅದೇ ಬ್ರಹ್ಮ ಆಗಿದೆ ಅದರ ಅರ್ಥವು ಬ್ರಹ್ಮವೇ ಆಗಿದೆ ಆದ್ದರಿಂದ ಆ ಬ್ರಹ್ಮವನ್ನು ತಿಳಿದುಕೊಳ್ಳೋದು ಅಂತಂದರೆ ಸಾಕ್ಷಾತ್ ಅನುಭವ ಮಾಡಿಕೊಂಡು ಅಂತಲೇ ನಾವು ಭಾವಿಸಿಕೊಳ್ಳಬೇಕು ಹಾಗೆ ಮಾಡಿಕೊಂಡ್ರೆ ಬ್ರಹ್ಮಲೋಕೇ ಮಹೀಯತೆ ಬ್ರಹ್ಮಲೋಕದಲ್ಲಿ ಮಹೀಯತೆ ಅಂದರೆ ಮಹತ್ವವನ್ನು ಹೊಂದುತ್ತಾನೆ ಮಹಿಮೆಯನ್ನು ಪಡೆಯುತ್ತಾನೆ ಆ ಬ್ರಹ್ಮ ಲೋಕದಲ್ಲಿ ಹೀಗೆಲ್ಲ ಮಾಡಿಕೊಳ್ಬಹುದು ಅಪರ ಕುರಿತು ನಾವು ಧ್ಯಾನ ಮಾಡಿ ಅದರ ಅರ್ಥವನ್ನು ಚಿಂತಿಸಿದ್ದಾದರೆ ಅದರಲ್ಲೂ ಒಂದಾಗ್ತೇವೆ ಪರಬ್ರಹ್ಮ ಆಗಿದ್ರೆ ಅದರಲ್ಲೊಂದಾಗ್ತೇವೆ ಒಟ್ಟಿನಲ್ಲಿ ಈ ಓಂಕಾರವನ್ನು ತಿಳಿದುಕೊಳ್ಳುವ ಮೂಲಕ ನಾವು ಬ್ರಹ್ಮವನ್ನು ಹೊಂದುತ್ತೇನೆ ಹೊಂದುತ್ತೇವೆ ಇದಿಷ್ಟನ್ನು ಈ ಮಂತ್ರ ಹೇಳುತ್ತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು